ಇಲ್ಲಿ ಗೋಪಿಕಾ ಸ್ತ್ರೀಯರ ವಿಚಾರದಲ್ಲಿ ಅವರೆಲ್ಲರೂ ಅಪ್ಸರ ಸ್ತ್ರೀಯರಾಗಿದ್ದರಿಂದ ಜಾರತನವನ್ನು ಭಗವಂತನಲ್ಲಿ ಮಾಡಿದರೆ ದೋಷ ಇಲ್ಲ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು ಸಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿ ಅಂತರಾತ್ಮ ದುರುಕಂತ ನೀನು ಗೊಲ್ಲರ ಹುಡುಗ ಅಲ್ಲ ಎಲ್ಲರ ಹೃದಯದಲ್ಲಿ ನೆಲೆಸಿರುವಂಥ ಅಂತರಾತ್ಮ ನೀನು ಅಂತ ಅವರು ಮಾನವರಾಗಿ ಜನಿಸಿದಾಗಲೂ ತತ್ವಜ್ಞಾನವನ್ನು ಹೊಂದಿರೋರೇ ಆಗಿದ್ದರಿಂದ ಸಾಧರ ದಿ ಭಕ್ತಿಯಿಂದಲೇ ವ್ರತವನ್ನು ಮತ್ತು ಜಾರತನವನ್ನು ಕೂಡ ಮಾಡಿದ್ರು ದರಾಯುದನೇ ಪತಿ ಧರ ಅಂದರೆ ಶಂಕ ಅದೇ ಆಯುಧ ಧ್ವನಿಯಿಂದಲೇ ಅದು ಶತ್ರುಗಳ ಎದೆಯನ್ನು ವಡೆಯತ್ತೆ ದೈತ್ಯ ಸ್ತ್ರೀಯರಿಗೆ ಗರ್ಭಪಾತವನ್ನು ಕೂಡ ಮಾಡುತ್ತೆ ಅಂತ ಈ ರೀತಿಯಾಗಿ ಅಲ್ಲಿ ಆ ಎಲ್ಲ ಯಮುನಾ ನದಿ ದಡದಲ್ಲಿ ಆ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಕಾತ್ಯಾಯನಿ ವ್ರತವನ್ನು ಮಾಡಿ ಧರಾಯುಧನೇ ಪಂಚಜನೇ ಸಂ ಶಂಕಧಾರಿಯಾಗಿರ್ತಕ್ಕಂಥ ಶ್ರೀಕೃಷ್ಣನೇ ತಮಗೆ ಪತಿ ಅಂತ ಕೆಲವರು ಕೆಲವು ಗೋಪಿಯರು ಜಾರತನದಲ್ಲಿ ಹೀಗೆ ಎರಡು ಬಗೆಯಾಗಿ ಆ ಎಲ್ಲರೂ ಕೂಡ ವಾಯುಪಿತನಾಗಿರ್ತಕ್ಕಂಥ ಆ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಹೋಲಿಸ್ಕೊಂಡು ಅನುಗ್ರಹವನ್ನು ಪಡೆದರು ಅವರ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅವರ ಅನುದಿನವೂ ಕೂಡ ನಮ್ಮ ಮನದ ಬಯಕೆಗಳನ್ನು ಈಡೇರಿಸಲಿ ಅಂತ ಸ್ತೋತ್ರ ಮಾಡಿದರು ಮುಂದೆ ಇಪ್ಪತ್ತೇಳನೇ ಕಕ್ಷೆಯಲ್ಲಿ ಕಿನ್ನರರು ಗುಹ್ಯಕರು ರಾಕ್ಷರಸ ಪನ್ನಗರು ಪಿತ್ರಗಳು ಸುಸಿದ್ಧರು ಸನ್ನತ ಅಜಾನಜರು ಸಮರಿವರ ಯೋ ಇನ್ನಿವರ ಗಣವೆಂತು ಬಣ್ಣಿಸಲುನ್ನಳವೆ ಕರುಣದಲ್ಲಿ ಪರಮಾಪನ್ನ ಜನರಿಗೆ ಕೊಡಲಿ ಸನ್ಮದ ಸುಪ್ರತಾಪಗಳ ಕಿನ್ನರರು ಗುಹ್ಯಕರು ರಾಕ್ಷಸರು ಪನ್ನಗರು ಅಂದರೆ ಸರ್ಪಗಳು ಪಿತೃಗಳು ನೂರು ಗಂಧರ್ವ ನೂರು ಅಪ್ಸರೆಯರು ಕೂಡ ಇಲ್ಲಿ ಇಲ್ಲಿ ಬರ್ತಾರೆ ಇಪ್ಪತ್ತೇಳನೇ ಕಕ್ಷೆಯಲ್ಲಿ ಸುಸಿದ್ಧರು ಇವರೆಲ್ಲರೂ ಕೂಡ ಸನ್ನುತ ಅಂದರೆ ಸಜ್ಜನರಿಂದ ಸ್ತುತರಾದವರು ಅಜಾನಜರು ಎಲ್ಲರೂ ಕೂಡ ಪರಸ್ಪರ ತಾರತಮ್ಯದಲ್ಲಿ ಸಮರು ಇವರು ಅಮರ ಯೋನಿಜರು ಅಂದರೆ ದೇವ ಯೋನಿಜರು ಇನ್ನೂ ಅವರ ಗುಣ ಎಂತು ಅಂದರೆ ನನಗೆ ಸಾಧ್ಯನಾ ಪರಮ ಭಕ್ತರಾಗಿರ್ತಕ್ಕಂಥ ಜನರಿಗೆ ಅವರು ಕರುಣೆಯಿಂದ ಒಳ್ಳೆಯ ಸುಖ ಮತ್ತು ಉತ್ತಮವಾಗಿರ್ತಕ್ಕಂಥ ಬಲ ಕೊಡಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡಬೇಕು ಮುಂದೆ ಮುರಿಗಳ ಸ್ತೋತ್ರ ನೂರು ಮುನಿಗಳ ಉಳಿದು ಉಳಿದು ಮೇಲಣ ನೂರು ಕೋಟಿ ತಪೋಧನರ ಪಾದಾರವಿಂದಕ್ಕೆ ಮುಗಿವೆ ಕರಗಳನ್ನು ಉದ್ಧರಿಸಲೆಂದು ಮೂರು ಸಪ್ತಶತಾಫಿಯರ ತೊರೆದು ಈ ಋಷಿಗಳ ನಂತರದಲ್ಲಿ ಭೂರಿ ಪಿತೃಗಳು ಕೊಡಲಿ ಯಮಗೆ ಸದಾ ಸುಮಂಗಳವ ಮೇಲೆ ಹೇಳಿರ್ತಕ್ಕಂಥ ನೂರು ಮುನಿಗಳ ಉಳಿದು ಅಂದರೆ ಮೇಲೆ ಹೇಳಿರುವಂತಹ ನೂರು ಮುನಿಗಳನ್ನು ಬಿಟ್ಟು ಉಳಿದ ನೂರು ಕೋಟಿ ತಪೋಧನರಾಗಿರ್ತಕ್ಕಂಥ ಋಷಿಗಳ ಪಾದ ಉದ್ಧಾರ ಮಾಡಲಿ ಅಂತ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಆದಿಗಳನ್ನು ಮಾಡ್ತೀನಿ ಮಾಡಬೇಕು ಅಂತ ತಿಳಿಸ್ತಾರೆ ಹಿಂದೆ ಹನ್ನೆರಡನೇ ಕಕ್ಷೆಯಲ್ಲಿ ಹೇಳಲ್ಪಟ್ಟ ಯಮ ಸೋಮ ಅನ್ನೋ ಇಬ್ಬರು ಪಿತೃಗಳು ಹದಿನೈದನೇ ಕಕ್ಷೆಯಲ್ಲಿ ಹೇಳಿರುವಂತಹ ಅಗ್ನಿ ಅನ್ನೋ ಪಿತೃ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಹೇಳಿರುವಂತಹ ವ್ಯಾಪ್ತದರ್ಶಿಗಳನ್ನು ಕರೆಸಿಕೊಳ್ಳುವಂತಹ ಸಪ್ತಪಿತೃಗಳು ಇಪ್ಪತ್ತೇಳನೇ ಕಕ್ಷೆಯಲ್ಲಿ ಹೇಳಿರುವಂತಹ ನೂರು ಪಿತೃಗಳು ಹೀಗೆ ಒಟ್ಟು ನೂರ ಹತ್ತು ಪಿತೃಗಳನ್ನು ಬಿಟ್ಟು ಉಳಿದವರು ಚಿರಪಿತ್ರುಗಳು ಈಗ ಇಪ್ಪತ್ತೊಂಬತ್ತನೇ ಕಕ್ಷೆಯಲ್ಲಿ ಬರ್ತಾರೆ ಆದ್ದರಿಂದ ಹಿಂದೆ ಹೇಳಿರುವಂತಹ ನೂರು ಋಷಿಗಳನ್ನು ಬಿಟ್ಟು ಉಳಿದವರು ನೂರು ಕೋಟಿ ತಪೋದನರಾಗಿರ್ತಕ್ಕಂತಹ ಋಷಿಗಳ ಪದಾರವಿಂದಕ್ಕೆ ಶಿರಭಾಗಿ ನಮಸ್ಕಾರವನ್ನು ಮಾಡ್ತೀನಿ ಕರಗಳನ್ನು ಮುಗಿವೆ ನಮ್ಮನ್ನು ಉದ್ಧಾರ ಮಾಡಲಿ ಮೂರು ಸಪ್ತಶತ ಮೂರು ಮತ್ತು ಏಳು ಮತ್ತು ನೂರು ಅಂದರೆ ನೂರ ಅನ್ನಿಸಿರುವಂತಹ ಪಿತೃಗಳನ್ನು ತೊರೆದು ಅಂದರೆ ಬಿಟ್ಟು ಉಳಿದಿರುವಂತಹ ಈ ಋಷಿಗಳ ಅನಂತರದ ಕಕ್ಷೆಯಲ್ಲಿ ಬರುವಂತಹ ಭೂರಿ ಅಂದರೆ ಬಹಳಷ್ಟು ಸಂಖ್ಯೆಯಲ್ಲಿರುವಂತಹ ಚಿರಪಿತೃಗಳಿಗೆ ನಮಗೆ ಸದಾ ಸುಮಂಗಳವನ್ನು ಕರುಣಿಸಲಿ ಉಂಟು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ